ಅರವತ್ತೊಂದನೆಯ ತರಂಗ ಅಂದಿನ ರಾತ್ರಿ ಆಂಧ್ರನು ಮಧುಚಂದನಿಗೆ ಹೇಳಿಕಳಿಸಿದನು ಅಣ್ಣನ್ನು ಹೇಳಬೇಕೆಂದಿರುವ ವಿಷಯ ತಮ್ಮನಿಗೆ ಗೊತ್ತು ಆದರೂ ದೊಡ್ಡವನು ಎಂದು ತಮ್ಮನ್ನು ಅಣ್ಣನ ಬಳಿಗೆ ಬಂದು ಕೈಕಟ್ಟಿಕೊಂಡು ನಿಂತಿದ್ದನು ಅಣ್ಣನ್ನು ಬಲವಂತ ಮಾಡಿ ಕುಳ್ಳರಿಸಿಕೊಂಡು ಒಂದು ವಿಚಾರದಲ್ಲಿ ಸಲಹೆ ಕೇಳಬೇಕೆಂದು ನಿನಗೆ ಹೇಳಿಕಳಿಸಿದೆ ಎಂದು ಸಣ್ಣಗೆ ವಕ್ರವಾದರೂ ಕ್ರೂರವಲ್ಲದ ನುಡಿಯಿಂದ ಹೇಳಿದನು ಅಪ್ಪಣೆ ಈಗ ಈ ದೇವರಾತನ ವಿಷಯ ನನಗೆ ಬಹಳ ಕಷ್ಟಕ್ಕೆ ಬಂದಿದೆ ಭಗವಂತರ ಭಗವಾನರು ಅವನನ್ನು ಸರ್ವಜ್ಯೇಷ್ಠನಾಗಿ ಅಂಗೀಕರಿಸುವಂತೆ ಕಾಣುತ್ತದೆ ಇದಕ್ಕೆ ನೀನೇನು ಮಾಡಬೇಕೆಂದಿರುವೆ ಅಣ್ಣ ಬ್ರಾಹ್ಮಣರಲ್ಲಿ ವಯೋನು ವಯೋನು ಕ್ರಮವಾಗಿ ಜ್ಯೇಷ್ಠತ್ವವಿಲ್ಲ ನಮ್ಮಲ್ಲಿ ಯಾರು ಮಂತ್ರದ್ರಷ್ಟರಾಗುವುದಿರಲಿ ಮಂತ್ರಕರ್ತರೂ ಆಗಿಲ್ಲ ಆಗುವವೋ ಇಲ್ಲವೋ ಅದು ಗೊತ್ತಿಲ್ಲ ಆತನು ಆಗಲೇ ಪ್ರಜಾಪತಿ ವರುಣ ಅಗ್ನಿ ಇಂದ್ರ ಅಶ್ವಿನಿ ದೇವತೆಗಳು ಉಷಸ್ ಇವರಿಷ್ಟು ದೇವತೆಗಳನ್ನು ಪ್ರಸನ್ನರ ಪ್ರಸನ್ನರನ್ನಾಗಿ ಮಾಡಿಕೊಂಡು ಇರುವುದು ವಿಶ್ವವಿಧಿತವಾಗಿದೆ ಆತನಿಗೆ ನನಗೆ ಆಗಿರುವಷ್ಟು ವಯಸ್ಸಾಗದಿದ್ದರೂ ಮಧುಪರ್ ಪರ್ಕಕ್ಕೆ ಬರುತ್ತಿತ್ತು ವಯಸ್ಸು ಸಾಲದಂದು ಸ್ನಾತಕನಾಗದಿದ್ದ ಮಾತ್ರಕ್ಕೆ ಯೋಗ್ಯತೆಯು ಕಡಿಮೆಯಾಗಿದೆ ಆದ್ದರಿಂದ ನೀನು ಈ ವಿಚಾರವನ್ನು ಹೀಗೆ ನೋಡಬೇಕೆಂದು ನೋಡಬೇಕೆಂದು ಕೇಳಿಕೊಂಡಿದ್ದೇನೆ ಗುಣಪಕ್ಷಪಾತಿಗಳಾದ ಭಗವಾನರು ನಿನ್ನ ಅಭಿಪ್ರಾಯವನ್ನು ತಿಳಿದರೆ ಏನೆಂದು ನಾಳೆ ನಾನೇ ಹೇಳ್ತೇನೆ ನೀನು ಸಾವರ ಹೇಳು ನಾನು ಈಗಲೇ ಇತ್ಯರ್ಥ ಮಾಡಿದ್ದೇನೆ ಅವರ ಸರಿಗಿಂತ ದತ್ತನಿಗೆ ಅಧಿಕಾರ ಹೆಚ್ಚು ಎಂದು ಧರ್ಮಪುರುಷನೂ ಅಣ್ಣ ದುಡುಕಬೇಡ ಇದು ದತ್ತ ವಿಚಾರವಲ್ಲ ದೇವರಾತನೆಂದು ಹೆಸರಾಗಲೇ ನಿನಗೆ ತಿಳಿಯದಿಲ್ಲವೇ ಧರ್ಮರಕ್ಷಕರಾದ ದೇವತೆಗಳು ಈತನನ್ನು ಭಗವಾನರಿಗೆ ಕೊಟ್ಟರು ಮಧುಚಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತಾಡ ಮಾತನಾಡು ದೇವತೆಗಳೆಲ್ಲ ಇತ್ಯರ್ಥ ಮಾಡಿದ್ದುದು ಅವಿದ್ಯಾವಂತನಾದ ಯಶ್ಕಶ್ಚಿತನ ಮಗನು ಬುದ್ಧಿವಂತಿಕೆಯಿಂದ ಭಗವಾನರನ್ನು ಹಿಡಿದು ಅವರ ಆಸ್ತಿಯನ್ನು ಹೊತ್ತು ಹಾಕುವಂತೆ ಅವರ ತೊಳೆಯ ಮೇಲೆ ಕುಳಿತುಕೊಂಡು ಬಿಟ್ಟರೆ ಭಗವಾನರು ಅಜ್ಞಾತ ಕುಲಗೋತ್ರವನ್ನು ದೇವರಾತ ನವೆ ನಿಂದಲ್ಲವೆಂದೋ ನಿ ಇನ್ನೇನು ಕರೆಯಬೇಕು ಏನಾದರೂ ಆಗಲಿ ನಾಳೆಯ ದಿನ ಪೂರ್ವ ಪೂರ್ವಾಹ್ನದಲ್ಲಿಯೇ ಭಗವಾನರನ್ನು ಕಂಡು ಇದನ್ನು ಇತ್ಯರ್ಥ ಮಾಡುತ್ತೇನೆ ಹಾಗಾದರೆ ನೀನು ನಮ್ಮ ಜೊತೆ ಇಲ್ಲಿಲ್ಲ ಅಣ್ಣ ನನ್ನ ಮೇಲೆ ಕೋಪಿಸಬೇಡ ಕೋಪಿಸೋಬೇಡ ನಾನು ಭಗವಾನರ ಸಿದ್ಧಾಂತದಂತೆ ನಡೆಯುವೆನು ಒಂದು ವೇಳೆ ಧರ್ಮ ನನ್ನ ಕಡೆ ಇದ್ದರೆ ನಾವು ಧರ್ಮವನ್ನು ಬಲ್ಲವೆಂದು ಸಾಹಸ ಅಣ್ಣ ನಾವು ಧರ್ಮವನ್ನು ಬಲ್ಲವೆನ್ನುವುದು ಸಾಹಸ ಅಣ್ಣ ಧರ್ಮ ಅಧರ್ಮಗಳು ನಾನು ಧರ್ಮ ನಾನು ಅಧರ್ಮ ಎಂದು ಹಣೆಯ ಮೇಲೆ ಬರೆದುಕೊಂಡು ತಿರುಗುತ್ತಿಲ್ಲ ರಾಗದ್ವೇಷಗಳಿಂದ ನಮ್ಮ ದೃಷ್ಟಿಯು ದುಷ್ಟವಾಗಿರುವುದಕ್ಕಿಂತಳು ಧರ್ಮಧರ್ಮ ಸ್ವರೂಪವು ತಿಳಿಯುವುದೆಂದು ಕೊಂಡಿರುವೆಯಾ ಬೇಡ ನಾನು ಚಿಕ್ಕವನು ನಿನ್ನೆದುರಿಗೆ ಇದುವರೆಗೆ ಹೀಗೆ ಬಾಯ್ಬಿಟ್ಟು ಮಾತನಾಡಿದವನಲ್ಲ ಆದ್ದರಿಂದ ನೀನು ಏನೇ ಮಾಡು ದುಡುಕದೆ ಸಾವಧಾನವಾಗಿ ಸಮಾಧಾನವಾಗಿ ಯೋಚಿಸಿದಳು ಇದುವರೆಗೆ ನೀನು ಆಡಿರುವ ಮಾತುಗಳು ಭಗವತಿಯವರಿಗೆ ಎಷ್ಟು ಅಪ್ರಿಯವಾಗಿದ್ದೆ ಎಂಬುದು ನಿನಗೆ ಗೊತ್ತಿದೆ ವಧು ಚಂದ ನಾನು ಸಾವಧಾನವಾಗಿ ಸಮಾಧಾನವಾಗಿ ಮೀಮಾಂಸೆ ನಡೆಸಿರುವುದಕ್ಕೆ ಕನಿಷ್ಠನಾದ ನಿನ್ನ ಮಾತನ್ನು ಶಾಂತನಾಗಿ ಕೇಳುತ್ತಿರುವುದೇ ಸಾಕ್ಷಿ ನನಗೆ ನಾನು ಸರಿ ಎನಿಸಿದೆ ಅದಕ್ಕಾಗಿ ಬೇಕಾಗಿದ್ದರೆ ಪ್ರಾಣವನ್ನು ಪಣವಾಗಿಡಲು ಸಿದ್ಧವಾಗಿಟ್ಟಿದ್ದೇನೆ ನಾನು ಇದುವರೆಗೂ ಸುಮ್ಮನಿದ್ದುದು ಭಗವತಿಯವರಿಗೂ ಭಗವಾನರಿಗೂ ಸಮಾಧಾನವಾದಿತು ಎಂದು ಆದರೆ ಇದು ನಾನು ಎದುರು ಬೀಳುವವರಿಗೆ ಸರಿ ಹೋಗುವುದಿಲ್ಲ ಎಂಬ ನಮಗೆ ಎಲ್ಲದಕ್ಕಿಂತ ಆ ದೇವರಾತನೊಡನೆ ಭಗವಂತರು ಚರ್ಚಿಸುತ್ತಿರುವ ರಹಸ್ಯಗಳನ್ನು ಯಾವತ್ತೊದ್ದು ಯಾವತ್ತಾದರೂ ನಾವು ನನ್ನೊಡನೆ ಬೇಡ ನಾನು ಅಯೋಗ್ಯ ನಿನ್ನೊಡನೆ ಅಗ್ನಿಸಾಕ್ಷಾತ್ಕಾರ ಪಡೆದು ಆಗಲೇ ಋಷಿ ಎನಿಸಿಕೊಂಡಿರುವ ನಿನ್ನೊಂದು ನಿನ್ನೊಡನೆ ಚರ್ಚಿಸಿದ್ದಾರಿಯೇ ಇದರಿಂದ ಹಾನಿಯನ್ನು ಎನ್ನುವ ಎನ್ನುವ ಏನೋ ಈ ವಿದ್ಯಾರಹಸ್ಯಗಳೇ ನಮ್ಮ ಕುಲಧನ ಆಶ್ರಮದಲ್ಲಿರುವ ಗೋಧನಗಳನ್ನೆಲ್ಲ ಆತನಿಗೆ ಕೊಡಲಿ ಆಶ್ರಮದಲ್ಲಿರುವ ಸ್ವರ್ಣವನ್ನೆಲ್ಲಾ ಆತನಿಗೆ ಎತ್ತಿಕೊಟ್ಟು ಬಿಡಲಿ ಆದರೆ ನಮ್ಮ ವಂಶದವರಿಗೆ ಮೀಸಲಾಗಿರುವ ಈ ರಹಸ್ಯವನ್ನು ಕೊಡುವುದೆಂತೂ ನನಗೆ ಸಹಿಸುವುದಿಲ್ಲ ಮಧು ಚಂದ ನಾವಿಬ್ಬರು ಭಿನ್ನ ಪ್ರಸ್ಥಾನದಲ್ಲಿದ್ದೇವೆ ನಮಗೆ ಇದು ವಿಮತ ಸ್ಥಾನ ಇಲ್ಲಿಗೆ ಬಿಡೋಣ ಭಗವಾನರಲ್ಲೂ ವಿಮತವಾದ ಸ್ಥಾನವೆಂದೇ ಬಿಟ್ಟು ಅವರು ಬೇಕಾದುದು ಮಾಡಿಕೊಳ್ಳಲಿ ಎಂದು ಸುಮ್ಮನಿರು ನೀನು ನನಗೆ ನಿಯಮ್ಯ ನಿಯಾಮಕನಲ್ಲ ಭಗವಾನರು ನಿಯಾಮಕರು ನಿಯಮ್ಯರಲ್ಲ ಆದ್ದರಿಂದ ಅವರು ಒಂದು ಸಿದ್ಧಾಂತವನ್ನು ಹಿಡಿದರೆ ಅದರಿಂದ ನಮಗೆ ಹಾನಿಯುಂಟು ಅದರಿಂದ ನಾವು ಅದನ್ನು ಪ್ರತಿಭಟಿಸಲೇಬೇಕು ನೀನೇನು ಹೋಗಿ ಬಾ ಇಂದಿನಿಂದ ನಮ್ಮ ಗುಂಪು ಬೇರೆ ನಿಮ್ಮ ಗುಂಪು ಬೇರೆ ಆದರೂ ನಾವಿಬ್ಬರು ಒಂದೇ ಮರದ ಚಿಗುರುಗಳನ್ನ ನೀವು ದೊಡ್ಡವರು ನಿಮ್ಮ ಆಶಯದಲ್ಲಿ ಇರುವವರು ನಾವು ಅಪ್ಪಣೆ ಕೂಡ ಹೋಗಿಬಿಡ್ತೇನೆ ಮಧು ಚಂದ ನಿನ್ನೊಡನೆ ಮಾತನಾಡುವುದೇ ಒಂದು ಸಂತೋಷ ನಿನ್ನ ನಾಲಿಗೆಯೋ ಮಧುಸ್ಸಂದಿ ನಾನು ನಿನ್ನಂತೆಯೇ ಇರಬೇಕು ಎನಿಸುತ್ತದೆ ಆದರೆ ಏನು ಮಾಡಲಿ ನನಗೇಕೋ ಹೀಗೆ ಈ ದೇವರಾತನೇ ಕಾರಣವಾಗಿ ಕೋಪ ಬಂದಿದೆ ಪ್ರವಾಹ ಹೆಚ್ಚಿದೆ ಕಟ್ಟೆ ಒಳೆಯುತ್ತದೆ ಎಂದವೋ ಆಗಾಗ ಭೀತಿಯೂ ಆದರೂ ಧರ್ಮಕ್ಕಾಗಿ ಏನಾದರೂ ಆಗಲಿ ಭಗವಾನರೇ ಅವರನ್ನೇ ಕೇಳಿಬಿಡ್ತೇನೆ ಒಂದು ವೇಳೆ ನೀನು ಹೇಳುತ್ತಿರುವಂತೆಯೇ ಆಗಿದ್ದು ನಮಗೆ ಭಗವಾನರ ಕೋಪವೂ ದೊರೆತರು ಅದರಿಂದ ನಿನಗೆ ಏನೂ ಕಳಕಾಗದಿರಲಿ ಇದು ನನ್ನ ತಪಸ್ಸಿಲ್ಲ ನಿನಗೆ ರಕ್ಷೆಯಾಗಿರಲಿ ನಿನ್ನ ವಿನಯವು ನಿನ್ನ ರಕ್ಷಾಕವಚ ಮತ್ತೆ ಶಪಥಪೂರ್ವಕವಾಗಿ ಹೇಳುವೆನು ದೇವತೆಗಳು ಧರ್ಮಪುರುಷನು ಸಾಕ್ಷಿಯಾಗಿರಲಿ ನಾನು ಧರ್ಮವೆಂದುಕೊಂಡು ಹೂಡುತ್ತಿರುವ ಧರ್ಮಪುರುಷನು ಸಾಕ್ಷಿಯಾಗಿರಲಿ ನಾನು ಧರ್ಮವೆಂದು ಹೂಡುತ್ತಿರುವ ಈ ಯುದ್ಧದಲ್ಲಿ ಪಿತೃಕೋಪವನ್ನು ಪಡೆದು ಅದರಿಂದ ಹಾನಿಯಾಗುವುದಿದ್ದರೆ ಅದು ನಮ್ಮ ಐವತ್ತು ಜನಕ್ಕೆ ಮಾತ್ರ ಅನ್ವಯಿಸತಕ್ಕದ್ದು ಮಧು ಚಂದಾದಿ ಪಂಚಾಶರಿಗೆ ಅದರಿಂದ ಎಲ್ಲಷ್ಟು ಹಾನಿ ಇಲ್ಲ ಹಾನಿ ಇಲ್ಲದಿರಲಿ ತಥಾಸ್ತು ತಥಾಸ್ತು ತಮ್ಮನಿಗೆ ಕಣ್ಣಲ್ಲಿ ನೀರು ಬಂತು अद्वन वैसेको अमस्मकार